ಯುದ್ಧಕ್ಕೆ ಬಂದು ಹೆದರಿ ಒಂದು ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಟದೆ ರಮುರವಾದ ನರಕ ಪ್ರಾಪ್ತಿಯಾಗುವುದು ಅದೇ ಧೈರ್ಯವಾಗಿ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟು ಯುದ್ಧ ಮಾಡಿದ್ರೆ ಅಶ್ವಮೇಧ ಫಲಪ್ರಾಪ್ತಿಯಾಗುವುದು ಅಂಭಾವಿ ಅಪ್ಸರ ಸ್ತ್ರೀಯರು ನಿನ್ನ ಸೇವೆಯನ್ನು ಮಾಡತಕ್ಕ ದಾಸದಾಸಿಯರಾಗುವುದು ಇದಕ್ಕಿಂತಲೂ ಹೆಜ್ಜೆ ಇನ್ನೇನು ಬೇಕಯ್ಯ ಸಾಥೆ ನಮ್ಮ ಅರಮನೆಯಲ್ಲಿ ಪುರೋಹಿತರು ಇದ್ದೇ ಇರೋರು ಅವರಿಗೆ ಯಥೇಚ್ಛವಾಗಿ ದ್ರವ್ಯವನ್ನು ಕೊಟ್ಟು ನಾನೇ ಅಶ್ವಮೇಧ ಯಾಗವನ್ನು ಮಾಡ್ತೀವಿ ರಂಭಾವಿ ಅಪ್ಸರ ನಮ್ಮ ಅರಮನೆಯಲ್ಲಿ ಇದ್ರಲ್ಲ ಆ ಕೋಮ್ ಅಂಗಿರು ಅವ್ರು ಯಾರಿಗಂತೇನೋ ಯಾಕಮ್ಮ ಇದ್ರು ನನಗಷ್ಟೇ ಸಾಕು ನಾನು ಬಿಟ್ಬಿಡೆಯಾ ನಾನು ಅಯ್ಯ ಉತ್ರಕುಮಾರ ನಿನ್ನ ವಿಚಾರದಲ್ಲಿ ಜನಗೆಲ್ಲರೂ ಏನು ಹೇಳ್ಕೊಳ್ಳುವ ಓಹೋ ಗೊತ್ತು ಏನು ಗೊತ್ತು ಉತ್ತರ ಕುಮಾರ್ ಕಂಠೀರವ ಸಾರ್ವಭೌಮ ಮಹಾಪರಾಕ್ರಮ ಶಾಲಿ ಬಲಶಾಲಿಯಿಂದ ಬಾರಿ ಹೋಗ್ಲಿದ್ದಾರೆ ಅವರಿಗೆಲ್ಲಾ ಎಷ್ಟೋ ಬಹುಮಾನ ಕೊಟ್ಟಿದ್ದೀನಿ ಇನ್ನೂ ಎಷ್ಟೋ ಜನಗಳು ಕೊಡಬೇಕಾಗಿದೆ ಅವ್ರು ಹೇಳ್ಕೊಳತಕ್ಕದ್ದು ಹಾಗಲ್ಲ ಮತ್ತೆ ಹೇಳುವೇ ಬೇರೆ ಬಿತ್ತರಿ ಜನಗಳು ಉತ್ತರ ನಾನೇ ಕೊಲೆ ಮುಂದೆ ಹೋಗ್ಬೇಕು ನಾ ಮನೆ ಮನೆಯಲ್ಲಿ ಎಷ್ಟೋ ಜನ ಇದ್ದಾರೆ ಹೋಗ್ಲಿ ನನ್ ಬಿಟ್ಬಿಡಯ್ಯ ನೀನ್ ಕ್ಷತ್ರಿ ಕುಮಾರ ನೀನ್ ಹೆದರಿವಿ ಅಲ್ಲ ನಾನು ನಪುಂಸಕೂ ಹೆ ನಾನೇ ನಪುಂಸಕ ನೀನೇ ವೀರಾಜ್ ನಾನು ಬಿಟ್ಬಿಡಯ್ಯ ನಿನ್ ಮಗನಾಗ್ಬೋದು ಕೋತೀನಿ ನಾನಿವೆಲ್ಲ ಕ್ಷಾಮರಲ್ಲಿ ಜಯಿಸಿಕೊಡಬೇಕು ನಡೆ ನನಗೆ ಸಾರಥ್ಯ ಸಾರಥಿ ರಾಜ್ ನನಗೆ ಈ ಸೈನು ನೋಡುದಕ್ಕಾಗುದಿಲ್ಲ ಪುಂಸಕ್ಕ ನೀನು ಇವ್ರನ್ನ ಗೆಲ್ದ್ಯಾ ಅಯ್ಯ ಹಿಂದೆ ನೀನು ಯಾವ ಯಾವ ಯುದ್ಧದಲ್ಲಿ ಎಷ್ಟು ಬಾರಿ ಗೆದ್ದಿದೆ ಹೇಳು ಎಷ್ಟು ಮಾತನಾಡಿದ್ರೆ ಆ ಕೆಲಸ ಮಾತನಾಡಬೇಡ ನೀನ್ ಹೇಳ ಕೇಳ್ತೀನಿ ಅಲ್ಲಿ ನೋಡು ನೋಡ್ದೆ ಏನ್ ನೋಡಿದೆ ಅಲ್ಲಿ ನೋಡು ಅಂದ ನೋಡಿದೆ ಆ ಬನ್ನಿ ಮರ ಆ ಬನ್ನಿ ಮರದ ಮೇಲೆ ಆಯುಧಗಳಿರುವು ನೀನು ಹೋಗಿ ತೆಗೆದುಕೊಂಡು ಬಾ ಹೋಗು ಏನೇಯ ಸಾರ್ತಿ ನಾನ್ ರಾಜ್ಕುಮಾರ ಮರ ಹತ್ತು ಅಂತ ಎಲ್ಲಯ್ಯ ಹೋಗು ಹೋಗ್ತೀನಿ ಅಯ್ಯ ಅದಾಗತಕ್ಕದ್ದಲ್ಲ ಏನಾಗತಕ್ಕದ್ದಲ್ಲ ನಾನು ಧೊರೆ ಮಗ ಆಗತಕ್ಕದ್ದಲ್ಲ ಹೌದು ನೀನು ಧೊರೆ ಮಗ ಆಗತಲ್ಲ ಆಗಲ್ಲ ಧೊರೆ ಮಗ ಅದು ಹೆಣ ಆಗತಲ್ಲ ಉತ್ತ ಅದು ನೋಡುವವರಿಗೆ ಮಾತ್ರ ಹೆಣಾಕಾರವಾಗಿ ಕಾಣುವುದು ಅದು ಮಾತ್ರ ಹೆಣವಲ್ಲ ಅವು ಧನುರ್ಬಾಣುಗಳು ಹೋಗಿ ತೆಗೆದುಕೊಂಡು ಬಾ ಹೋಗುದು ಸರಿ ಅಯ್ಯೋ ಜಾರಕಿ ಉರಿ ಉರಿ ಉರಿ ಉರಿ ಉರಿ ಉರಿ ಯೋ ಪ್ರಾಣಿ ನಿಮ್ಗೆ ಏನು ಅವಶ್ಯ ಬಂತು ಅರ್ಜುನ ನಾಮಸ್ಮರಣೆಯನ್ನು ಮಾಡ್ತಾ ಹೋಗುವ ಆ ಧನುರ್ಬಾಣುಗಳು ತಾವಾಗಿ ಬಂದು ನಿನ್ನ ಕೈ ಸೇರುವ ಇಷ್ಟವಿಲ್ಲ ಆದ್ರೂ ಹೊಡಿತೀಯಲ್ಲ ಅಂತ ಹೋಗ್ತೀನಿ ಒಂದ್ ವೇಳೆ ದಯವಾದೇನು ಮನೆಗ್ ವರ್ತಮಾನ ಅವಳೋರು ಬಹಳ ಜನ ಇದಾರೆ ಅಲ್ಲೇ ಅದ್ಕೊಂಡ್ಬಿಡ್ಲಿಗೂ ಆಗೋದಿಲ್ಲ ಹೋಗು ಅಯ್ಯೊಂದು ಈಗ ನೀನು ತೆಗೆದುಕೊಂಡಿದ ಇದು ಬಹಳ ಭಾರವಾಗಿರುವುದಲ್ಲ ಇದನ್ನು ಯಾರು ಹಿಡಿಯ ತಕ್ಕವರು ವೀರ ಹಿಡಿಯ ತಕ್ಕವಗಳು ಹಿಡಿಯತರಿಗೆ ಒಂದು ವರ್ಷ ಅಜ್ಞಾತವಾಸ ಆ ಅಜ್ಞಾತವಾಸವನ್ನು ಕಲಿಯುವುದಕ್ಕಾಗಿ ಅವರು ತಮ್ಮ ಧನುರ್ಬಾಣಗಳನ್ನೆಲ್ಲ ಈ ಮರದ ಮೇಲೆ ಹುಟ್ಟಾಗಿಟ್ಟು ಹೊರಟು ಹೋಗಿದ್ದರು ಅವರು ಯಾವ ಬೇಲಿ ತಂದ್ರೆ ನಿಂತ್ಕೊಂಡು ನೋಡಿಕೊಂಡಿದ್ದೆ ನಮ್ಮ ಧನುರ್ಬಾಣಗಳನ್ನು ನಾವು ಕಾಣಿವೆ ನಿಮ್ಮ ತಂದೆಯ ಸಮೀಪದಲ್ಲಿರುವ ನಾ ಕನಕನ್ಯಾಸಿ ಎಂಬೂರು ಆತನೇ ಧರ್ಮರಾಯ ನಿಮ್ಮ ಅಡಿಗೆ ಮನೆಯಲ್ಲಿರುವನಲ್ಲ ವಲ್ಲನ ನಿಂಬುವನು ಅಡಿಗೆಯನ್ನು ಬಹಳ ಚೆನ್ನಾಗಿ ಮಾಡುವನಲ್ಲವೇ ರುಚಿಯಾಗಿ ಮಾಡ್ತಾನೆ ಆದ್ರೆ ಮಾಡಿದ್ರ ಅರ್ಧ ಅವನಿಗೆ ಆಗುತ್ತಯ್ಯ ನಿಮ್ಮ ಮಾವನಾದ್ರೂ ಕೀಚನನ್ನು ಸಂಹಾರ ಮಾಡಿದವರು ಯಾರೆಂದು ತಿಳಿದಿರುವ ಈ ಬೇಗ ತಿಳಿದು ಈಗಲೇ ಹೋಗಿ ಸೇವೆಯನ್ನು ಮಾಡಿಸಿಕೊಳ್ಳುತ್ತಿದ್ದು ಅಂಥವಳು ಈಗ ನಿಮ್ಮ ತಾಯಿಯ ಸಮೀಪದಲ್ಲಿ ಸೈರೇಂದ್ರ ಆಗಿರುವ ಅವಳೇ ದ್ರೌಪದಿ ಗೋಪಾಲಕ ಅಶ್ವಪಾಲಕರೇ ನಕಲ ಸಹದೇವರು ನನ್ನನ್ನು ಅರ್ಜುನನ್ ಎಂದು ಮಹಾನುಭಾವ ತಾವೆಂಥವರೇ ನಾನು ಆಡುವಂತ ಅಂತ ಮೊದಲೇ ಹೇಳಿದ್ರೆ ನಾನು ಧೈರ್ಯವಾಗಿಲ್ಲ ಮೂರು ಲೋಕಕ್ಕೂ ಗಂಡನಾದ್ ನನಗೆ ಈ ಶಿಖಂಡಿತನ ಹೇಗೆ ಪ್ರಾಪ್ತಿಯಾಯಿತು ಹಿಂದೆ ಅಮರಾವತಿಯಲ್ಲಿ ಮೂರು ಈ ಶಾಪು ನನಗೆ ಬಂದಿತ್ತು ಹಿಂದಿಗೆ ನಮ್ಮ ಅಜ್ಞಾತವಾಸು ಕಳೆದು ಹೋಯಿತು ನನ್ನ ವೈರಿಯಾದ ಕೌರವನ ಕಣಸಲ ಬಳಿಯಿಂದ ಹೇಗೆ ನೆಗ್ಗುವನು ಅದೇ ರೀತಿಯಾಗಿ ನನ್ನ ಕೈಯಲ್ಲಿರುವ ಬಳಿಯನ್ನು ಹಿಂದೆ ನೆಗ್ಗಿ ಬಿಡುವನು ಮಹಾನುಭವ ತಮ್ಮ ದಶನಾಮಗಳನ್ನು ಕೇಳಬೇಕೆಂದು ಆಶಿಸ್ತಾನೆ Janna-ba-la-da-naya-ke